ನಂದೆ ಪರಾಕ್ರಮಿಗಳಾದ ನನ್ನ ಮಕ್ಕಳಿಂದ ಪರಾಜಿತನಾಗದ ಧ್ರುವದನನ್ನು ಅರ್ಜುನನೊಬ್ಬನೇ ಹೇಗೆ ತಾನೆ ಹೌದಮ್ಮ ಗಾಂಧಾರಿ ದೇವಿ ಎದ್ದಿರುವುದು ಮಾತ್ರವಲ್ಲದೆ ಅವನನ್ನು ಎಳೆದುಕೊಂಡು ಬಂದು ಗುರುಗಳ ಮಂಚದ ಕಾಲಿಗೆ ಕಟ್ಟಿದನಂತೆ ಅಯ್ಯೋ ನನ್ನ ಮಕ್ಕಳಿಗೆ ಅಂತಹ ಪರಾಕ್ರಮವಿಲ್ಲದೆ ಹೋಯಿತೆ ತಾಯೇ ವೇದವ್ಯಾಸರು ಬರುತ್ತಿರುವ ಮಹರ್ಷಿಗಳಿಗೆ ವಂದಿಸುವನು ದೇವಾ ನನ್ನ ಪುತ್ರರ ಶೌರ್ಯ ಧೈರ್ಯ ಪರಾಕ್ರಮಗಳು ಹೆಚ್ಚುವಂತೆ ಯಾವುದಾದರೂ ಒಂದು ವ್ರತವನ್ನು ಹೇಳಬಾರದೆ ದೇವಿ ನೀನು ಗಜಗೌರಿಯನ್ನು ಪೂಜಿಸಿದ್ರೆ ನಿನ್ನ ನಿಷ್ಠಾರ್ಥವು ಕಲಿಸುವುದು ಅಮ್ಮ ದುರ್ಯೋಧನ ಮಹಾರಾಜರು ದಯಮಾಡಿಸುತ್ತಿರುವರು ಓಹ್ ಸುಖಮಯದಲ್ಲೇ ಬಂದನು ದುರ್ಯೋಧನ ಐರಾವತ ಅಥವಾ ಗಜಗೌರಿ ವ್ರತವೆಂಬುದನ್ನು ಮಾಡಬೇಕೆಂದಿರುವುದನು ಅದನ್ನು ನೀನು ನೆರವೇರಿಸಿಕೊಡುವೆಯಾ ಜನನಿ ನಿನ್ನಿಷ್ಟಕ್ಕೆ ನಾನು ವಿರೋಧಿಯೇ ದುಶಾಸನ ಅಮ್ಮನ ವ್ರತಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ಒದಗಿಸು ತಾಯಿ ನೀನು ಮಾಡುವ ವ್ರತಕ್ಕೆ ಬಂಗಾರದ ಹೂಗಳನ್ನು ಮಾಡಿಸಿದನು ನೀನು ದೊಡ್ಡದಾದ ಮಣ್ಣಿನ ಆನೆ ಮೇಲೆ ಹತ್ತಿ ಹೋಗಲು ಚಿನ್ನದ ಏಣಿಯನ್ನು ಮಾಡಿಸಿದನು ನಿನ್ನ ಮನದಣಿಯುವಷ್ಟು ಬೆಳ್ಳಿ ಬಂಗಾರವನ್ನು ದಾನ ಮಾಡು ಆದರೆ ನೀನು ಮಾಡುವ ವ್ರತಕ್ಕೆ ಆ ಕುಂತಿಯನ್ನೇ ಆಗಲಿ ಆ ದುರಳ ಪಾಂಡವರನ್ನೇ ಆಗಲಿ ಕರದಿಗೆ ಜೋಕೆ ಇದೇನ ನನ್ನ ಭಿನ್ನಹ ಅಣ್ಣ ದುರ್ಯೋಧನ ವೃತ್ತಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿರುವೆನು ಅಮ್ಮ ನಡೆ ಬಂಗಾರದ ಏಣೆಯ ಮೇಲೆ ನಿಂತು ನವರತ್ನ ಖಚಿತವಾದ ಪುಷ್ಪಗಳಿಂದ ಗೌರಿ ದೇವಿಯನ್ನು ಪೂಜಿಸು ಬ್ರಾಹ್ಮಣೋತ್ತಮರೇ ನಿಮಗೆ ಬೇಕಾದಷ್ಟು ದ್ರವ್ಯವನ್ನು ದಾನವಾಗಿ ಕೊಡುವೆನು ತೆಗೆದುಕೊಳ್ಳಿ ಗುರಿ ನೀವೆಲ್ಲರೂ ಆ ತಿರುಗ ಪಾಂಡವರ ಮನೆಯ ಮುಂದೆ ಹೋಗುವಾಗ ಚೆನ್ನಾಗಿ ತೇಗುತ್ತಾ ಇಲ್ಲಿನ ವೈಭವವನ್ನು ದ್ವಿಗುಣವಾಗಿ ಹೋಗುತ್ತಾ ಹೋಗಬೇಕು ಸೀತೆ ತುಂಬಾ ಹೊರಡಿ ಏನಮ್ಮ ಕುಂತಿದೇವಿ ನಿಮ್ಮನ್ನು ಗಜಗೌರಿ ವ್ರತಕ್ಕೆ ಕರೆಯಲಿಲ್ಲವೆ ಬ್ರಾಹ್ಮಣ ಉತ್ತಮರೇ ಹತಭಾಗ್ಯಗಳಾದ ನನ್ನನ್ನು ಯಾರು ಕರೆಯುವರು ಅರ್ಜುನ ನೀನು ಮಾತನಾಡಿಸು ಅಮ್ಮ ಏತಕ್ಕಾಗಿ ಚಿಂತಿಸುತ್ತಿರುವ ನಮ್ಮೊಡನೆ ಹೇಳಬಾರದು ಮಕ್ಕಳಾದ ನಿಮ್ಮೊಡನೆ ನನ್ನ ಚಿಂತೆಯನ್ನು ಹೇಳಿ ಪ್ರಯೋಜನವೇನು ಗಾಂಧಾರಿಯ ಹಾಗೆ ನನ್ನಿಂದಲೂ ವ್ರತವನ್ನ ಆಚರಿಸಿ ಸಂತೋಷಗೊಳಿಸುವಷ್ಟು ಧೈರ್ಯ ಸಾಹಸಗಳು ನಿಮ್ಮಲ್ಲಿರುವುದೇ ಸಾಕು ಸುಮ್ಮನಿರಿ ನನ್ನನ್ನು ಜರಿಯಬೇಡ ಹಾಗೆ ನೀನು ರಥವನ್ನು ಮಾಡುವುದಾದ್ರೆ ನಿಜವಾದ ಸ್ವರ್ಗಲೋಕದ ಐರಾವತವನ್ನೇ ತರಿಸಿ ನಿನ್ನಿಂದ ಪೂಜೆ ಮಾಡಿಸುವೆನು ಚಿಂತಿಸಿದಿರು ಇದಕ್ಕೆ ನಮ್ಮನ್ನನಾದ ಧರ್ಮಪುತ್ರನ ಪಾದಗಳೇ ಸಾಕ್ಷ್ಯ ಅರ್ಜುನ ಅರ್ಜುನ ಇದೇನು ಅಸಾಧ್ಯವಾದ ಕೆಲಸಕ್ಕೆ ಹಿಂದೂ ಮುಂದೆ ಆಲೋಚಿಸದೆ ಪ್ರತಿಜ್ಞೆಯನ್ನು ಮಾಡುವುದೇ ಅಣ್ಣ ತಮಗೆ ಅಸಾಧ್ಯವಾದರೂ ತಮ್ಮ ಆಶೀರ್ವಾದ ಬಲದಿಂದ ನನಗೆ ಸುಲಭ ಸಾಧ್ಯವೇ ಸರಿ ಇದು ನೋಡು ಐರಾವತವನ್ನು ಕಳಿಸುವಂತೆ ಮಹೇಂದ್ರನಿಗೆ ಪತ್ರವನ್ನು ಬರೆದು ಈ ಆಜ್ಞೆ ಅಸ್ತ್ರಕ್ಕೆ ಕಟ್ಟಿ ಸ್ವರ್ಗನು ಹೋಗುವಂತೆ ಬಿಡುವೆನು जय स्वर्ग लोकाधिप इंद्र चंद्र महें महेंद्र बहुपरा गेज भीकर शब्दों महेंद्र अब ಬಬಾ ಮಂದಿರದ ವಜ್ರಸ್ತಂಭಕ್ಕೆ ಬಾಣು ನಾಟಿಕೊಂಡಿರುವುದು ಅದಕ್ಕೆ ಪತ್ರವನ್ನು ಕಟ್ಟಿರುವುದು ಓಹಾ ವಜ್ರ ಸೀಳಿ ಹೋಗುವ ಹಾಗೆ ಹೊಡೆದ ಆ ಶೂರ ನಾಡಿರಬಹುದು ಬೃಹಸ್ಪತಿ ಆಚಾರ್ಯರೇ ಆ ಪತ್ರವೇನೆಂಬುದನ್ನು ಓದಿ ನೋಡಿ ಮಹೇಂದ್ರ ಇದು ನಿನಗಾಗಿ ಬರೆದಿರುವುದು ಓದುವಿನ ಕೇಳು ಸ್ವಸ್ತಿ ಶ್ರೀ ಸ್ವರ್ಗಲೋಕಾಧಿಪ ಮಹೇಂದ್ರನ ಶರಣಾರ್ವಿಂದರಗಳಲ್ಲಿ ಅಸ್ತಿನಾಪುರ ಪಾಂಡು ತನೆಯ ಇಂದ್ರಸುತ ಅರ್ಜುನಕೃತ ಸಹಸ್ರ ಪ್ರಣಾಮಗಳು ಆದಾಗಿ ಮಹಾಮಾತ ಶ್ರೀ ಶ್ರೀ ಕುಂತಿದೇವಿ ಗಜ ಗೌರಿ ವ್ರತ ಮಾಡುವ ಉದ್ದೇಶ ನಿಮ್ಮ ಸ್ವರ್ಗದ ಐದಾವತ ಕಾಮಧೇನು ಕಲ್ಪ ವೃಕ್ಷ ಮೊದಲಾಗಿ ದೇವನಾರಿಯರ ಸಹಿತ ತಾವು ದಯಮಾಡಿಸಿ ವ್ರತವನ್ನು ನೆರವೇರಿಸಿಕೊಡಬೇಕು ಹಾಗಲ್ಲದೆ ನರನೆಂದು ತ್ರಿವೀಕರಿಸಿ ಪ್ರಾರ್ಥನಾದ ನನ್ನಿಂದ ತಮಗೆ ಬಹಳ ಅನರ್ಥವಾಗುವುದೆಂದು ವಿನಹ ಮಾಡುತ್ತೇನೆ ಈಸಿ ಸಾಷ್ಟಾಂಗ್ ನಮಸ್ಕಾರ ಗುರುಗಳೇ ನೋಡಿದ್ರ ಆ ನರಾಧಮನ ಪರಾಕ್ರಮವನ್ನು ದೇವಲೋಕದ ಗಜದಲ್ಲಿ ಮಾನವ ಲೋಕದ ಆಗಲಿ ನಮ್ಮ ಲೋಕವನ್ನು ಅವನು ಹಾಳು ಮಾಡುವನು ನಾನೇ ಮರ್ಚು ಲೋಕವನ್ನು ಹಾಳು ಮಾಡಿಸುವೋ ನೋಡೋಣ ಯಾರಲ್ಲಿ ನೆನಪಣೆ ಎಲೆ ಪುಷ್ಕರವರ್ತಕರೆ ನೀವು ಮೋಡಗಳಾಗಿ ಹಸ್ತಾಪುರದ ಮೇಲೆ ಒಂದೊಂದು ಹನಿ ಗದ್ದ ಪ್ರಮಾಣದಲ್ಲಿ ಏಳು ದಿನಗಳವರೆಗೂ ಎಡೆಬೆಡೆದ ಮಳೆಯನ್ನು ಸುರಿಸಿ ಜಲಪ್ರಳಯವನ್ನು ಮಾಡಬೇಕು ತಿಳಿಯುತ್ತೆ